ವರದಾಚಾರ್ಯರ ರಸಜ್ಞತೆ ಶೀಲೋನ್ನತಿ ನಾಟಕ ಶಿರೋಮಣಿ ಏವಿ ವಿ ವರದಾಚಾರ್ಯರಿಂದ ಕನ್ನಡ ಸಾಹಿತ್ಯಕ್ಕೆ ಆಗಿರುವ ಉಪಕಾರವನ್ನು ಯಾರು ವಿಸ್ತಾರವಾಗಿ ವಿವರಿಸಿರುವಂತೆ ನನಗೆ ಕಂಡು ಬಂದಿಲ್ಲ ಅವರು ಆಡುತ್ತಿದ್ದ ನಾಟಕಗಳು ಮುದ್ರಣ ಕಾಣಲಿಲ್ಲ ಅವರ ನಾಟಕ ಸಾಹಿತ್ಯದ ಹಾಡುಗಳ ಮತ್ತು ಪದ್ಯಗಳ ಸೊಗಸನ್ನು ವರ್ಣಿಸಲು ಮಾತುಗಳು ಸಾಲದು ಅವು ಎಷ್ಟು ನಿರ್ದುಷ್ಟವಾಗಿ ಎಷ್ಟು ರಸವತ್ತಾಗಿ ಎಷ್ಟು ಓಜಸ್ವಿಯಾಗಿ ಬರುತ್ತಿತ್ತೆಂಬುದನ್ನು ಕೇಳಿ ನಾನು ಆಶ್ಚರ್ಯಪಡುತ್ತಿದ್ದೆ ವರದಾಚಾರ್ಯರೊಡನೆ ಮಾತುಕತೆಯಾಡುವ ಯೋಗ ನನ್ನ ಪಾಲಿಗೆ ಬಂದದ್ದಲ್ಲ ಅವರನ್ನು ಹತ್ತಿರದಿಂದ ಕಂಡವನು ನಾನಲ್ಲ ನಾಟಕ ಶಾಲೆಯಲ್ಲಿ ಪ್ರೇಕ್ಷಕ ಸ್ಥಾನದಲ್ಲಿ ಕುಳಿತು ದೂರದಿಂದ ಅವರ ಕಲಾ ಪ್ರಭಾವವನ್ನು ಅನುಭವಿಸಿ ಮುಗ್ಧರಾದ ಸಾವಿರಾರು ಮಂದಿಯಲ್ಲಿ ನಾನೊಬ್ಬ ಅವರ ಸಮೀಪದಲ್ಲಿದ್ದು ಅವರನ್ನು ಬಲ್ಲ ಸ್ನೇಹಿತರಿಬ್ಬರು ಮೂವರು ನನಗೆ ಸ್ನೇಹಿತರು ಅವರು ಪ್ರಾಸ್ತಾವಿಕವಾಗಿ ವರದಾಚಾರ್ಯರನ್ನು ಕುರಿತು ಆಡಿದ ಮಾತುಗಳನ್ನು ಮಾತುಗಳು ನನ್ನ ನೆನಪಿನಲ್ಲಿವೆ ವರದಾಚಾರ್ಯರು ಅಸಾಧಾರಣ ವ್ಯಕ್ತಿ ಎಂಬುದು ಈ ಮಿತ್ರ ಪ್ರಶಂಸೆಯಿಂದಲೂ ನನ್ನ ಮನಸ್ಸಿಗೆ ಸ್ಥಿರಪಟ್ಟಿದೆ ವರದಾಚಾರ್ಯರ ನಾಟಕ ನಾನು ನೋಡಿರುವುದು ಮೂರು ನಾಲ್ಕು ಮಾತ್ರ ಪ್ರಹ್ಲಾದ ಚರಿತ್ರೆ ಎರಡು ಮೂರು ಸಲ ಮನ್ಮದ ವಿಜಯ ಎರಡು ಸಲ ಓಶಾ ಸಾರಗಂಧರ ಚರಿತ್ರೆ ಒಂದು ಸಲ ಇನ್ನೊಂದು ಶಾಕುಂತಲವಿರಬಹುದು ಇಷ್ಟು ಮಾತ್ರ ಅದು ಹೀಗೆ ಐವತ್ತು ಐವತ್ತೈದು ವರ್ಷಗಳ ಹಿಂದೆ ಪ್ರಹ್ಲಾದ ಚರಿತ್ರೆ ಮೊದಲು ತುಳಸಿ ತೋಟ ಬಲಿ ಬಳಿಯಲ್ಲಿದ್ದ ನಾಟಕ ಶಾಲೆಯಲ್ಲಿ ಪ್ರಹ್ಲಾದ ಚರಿತ್ರೆ ನೋಡಿದನೆಂದು ನನ್ನ ಜ್ಞಾಪಕ ಆಗ ನಾನು ಚಾಮರಾಜಪೇಟೆಯ ನಾಲ್ಕನೆಯ ಬೀದಿಯಲ್ಲಿ ವಾಸವಾಗಿದ್ದೆ ನನ್ನ ಮನೆಯ ಎದುರಿನಲ್ಲಿ ಅಡ್ವೊಕೇಟ್ ಎಂಜಿ ವರದಾಚಾರ್ಯರು ವಾಸವಾಗಿದ್ದರು ಅವರು ನನ್ನ ಆಪ್ತ ಸ್ನೇಹಿತರು ಅವರು ಕಾಲವಶರಾಗಿದ್ದು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲಿ ವರ್ಷ ಐವತ್ತು ಕಳೆದಿದ್ದರೂ ನನ್ನ ದುಃಖ ಅಂದಿನಂತೆಯೇ ಎಂದು ಉಳಿದಿದೆ ಎಂ ಜಿ ರಸಿಕರು ಸಾಹಿತ್ಯ ವಿಶಾರದರು ವೀರ್ಯ ವರ್ಚಸ್ ಸಂಪನ್ನವಾದ ವಾಗ್ಮೀಯತೆಯುಳ್ಳವರು ಉದಾರಿ ಇವರಿಗೆ ಎ ವಿ ವರದಾಚಾರ್ಯರ ನಾಟಕ ಕಲೆಯಲ್ಲಿ ತುಂಬಾ ಮೆಚ್ಚುಗೆ ತುಂಬಾ ಆಧರಣೆ ಅವರೂ ನಾನು ಜೊತೆಗೂಡಿ ತುಳಸಿ ತೋಟದ ನಾಟಕ ಮಂದಿರಕ್ಕೆ ಹೋಗಿ ಪ್ರಹ್ಲಾದ ಚರಿತ್ರೆಯನ್ನು ನೋಡಿ ಆನಂದ ಅದು ಜನಕ್ಕೆ ಪ್ರಿಯವಾದ ನಾಟಕ ಮಂದಿರದಲ್ಲಿ ಜನ ಕಿಕ್ಕಿರಿದು ತುಂಬಿದ್ದರು ಈ ನಾಟಕವನ್ನು ನಾನು ನೋಡಿದ ಹತ್ತು ಹದಿನೈದು ದಿನಗಳ ಮೇಲೆ ಒಂದು ದಿನ ಸ್ನೇಹಿತರೊಬ್ಬರು ಮನೆಗೆ ಸ್ನೇಹಿತರೊಬ್ಬರ ಮನೆಗೆ ಹೋದೆ ಅಲ್ಲಿ ಹತ್ತು ಹನ್ನೆರಡು ಮಂದಿ ಮಿತ್ರರು ಇಸ್ಪೀಟು ಆಡುತ್ತಾ ಕುಳಿತಿದ್ದರು ಅವರಲ್ಲಿ ಐದಾರು ಮಂದಿ ಬಾಯಿಯಲ್ಲಿ ಯಾವಾಗಲೂ ಈ ನಾಟಕದ ಹಾಡುಗಳೇ ಕಿಚ್ಚೆಟ್ಟ ಸತ್ರದ ಇನ್ನೊಂದು ಸಾರಿ ನಾನು ಆ ನಾಟಕವನ್ನು ಮನ್ಮಥ ವಿಜಯವನ್ನು ನೋಡಿದ್ದು ಕಿಚ್ಚೆಟ್ಟಿ ಸತ್ರದ ಬಳಿಯ ನಾಟಕ ಶಾಲೆಯಲ್ಲಿ ಕಿಚ್ಚೆಟ್ಟಿ ಈಗಿನ ಗಾಂಧಿನಗ ನಗರದಲ್ಲಿ ಅದರ ಉತ್ತರ ಭಾಗದಲ್ಲಿ ನಮ್ಮ ನವೀನ ದೇಶಾಭಿಮಾನವು ಪ್ರಾಚೀನವನ್ನು ಅಳಿಸಿ ಹಾಕುವುದರಲ್ಲಾಗಿದೆ ಕಿಚ್ಚೆಟ್ಟಿ ಎಂಬುದು ಕೃಷ್ಣ ಶೆಟ್ಟಿ ಎಂಬ ಹೆಸರಿನ ಅಪಭ್ರಂಶ ಕೃಷ್ಣಶೆಟ್ಟಿ ಕಿಟ್ಟಶೆಟ್ಟ ಕಿಚ್ಚೆಟ್ಟಿ ಕೃಷ್ಣಶೆಟ್ಟರು ಧರ್ಮಿಷ್ಠರು ಅವರು ಸತ್ರ ಅವರದು ರೈಲ್ವೆ ಸೌಕರ್ಯ ಹೋಟೆಲು ಸೌಕರ್ಯಗಳು ಇಲ್ಲದ ಕಾಲ ಹಿಂದೂಪುರ ತುಮಕೂರು ಚಿಕ್ಕಬಳ್ಳಾಪುರ ಪ್ರಾಂತಗಳಿಂದ ಬಂದ ಸರಕಿನ ಬಂಡಿಗಳು ಜನರು ಇಳಿದುಕೊಳ್ಳಲು ಅನುಕೂಲಿಸಲೆಂದು ಅವರು ಈ ಸತ್ರದ ಧರ್ಮ ಮಾಡಿದರು ಕಾಲ ಅದು ಉಪೇಕ್ಷೆಗೆ ತುತ್ತಾಯಿತು ಅದನ್ನು ಬೇರೆ ಯಾವುದಾದರೂ ಜನೋಪಕಾರ ಕಾರ್ಯಕ್ಕೆ ಬಳಸಿಕೊಂಡು ಕೃಷ್ಣಶೆಟ್ಟರ ಧರ್ಮವನ್ನು ಊರ್ಜಿತಪಡಿಸಬಹುದಾಗಿತ್ತು ಆತನ ಹೆಸರನ್ನಾದರೂ ಉಳಿಸಬಹುದಾಗಿತ್ತು ಹಿಂದಿನವರ ಒಳ್ಳೆ ಹೆಸರನ್ನು ಹಿಂದಿನವರು ತೊಡೆದು ಹಾಕಿದರೆ ಇಂದಿನ ಸುಪ್ರತಿಷ್ಠಿತರಿಗೂ ಕಾಲಾನುಕಾಲಕ್ಕೆ ಅದೇ ಗತಿ ಬಾರದೆ ಹೋದಿತೆ ಅದು ಹಾಗಿರಲಿ ವರದಾಚಾರ್ಯರ ಕಾರಣದಿಂದ ಕೃಷ್ಣ ಹೆಸರು ಕೊಂಚ ಕಾಲವಾದರೂ ತೊಡೆದು ಹೋಗದೆ ಆಗಾಗ ಜನದ ನೆನಪಿಗೆ ಬರುತ್ತಿತ್ತು ನರಸಿಂಹಿಂಗಾರ್ಯರು ವರದಾಚಾರ್ಯರು ನಾಟಕವಾಡುತ್ತಿದ್ದಾಗ ನಾಟಕ ಮಂದಿರಕ್ಕೆ ಭೂಷಣವಾಗಿದ್ದ ಒಬ್ಬಾತನನ್ನು ನಾನು ಮರೆಯಲಾಗದು ಆತನ ಹೆಸರು ನರಸಿಂಹ ಎಂದು ಅವರ ಅಣ್ಣ ಅನಂತರಾಮಯ್ಯಂಗಾರ್ಯರು ಪರಮ ಪುರ ಪ್ರಮುಖರಾಗಿ ಪ್ರಸಿದ್ಧರಾಗಿದ್ದ ರಾವ್ ಬಹದ್ದೂರ್ ಬಿ ಕೆ ಗರುಡಾಚಾರ್ಯರೊಡನೆ ಡ್ರೆಸ್ ಬಟ್ಟೆಗಳ ವ್ಯಾಪಾರದಲ್ಲಿ ಪಾಲುದಾರರಾಗಿದ್ದರು ನರಸಿಂಹ ಅಂಗಾರ್ಯರು ಅದು ಒಳ್ಳೆಯ ಟಿವಿಯ ಆಕಾರ ಬಣ್ಣ ಸ್ನಿಗ್ಧವಾದ ಕಂದು ಬಣ್ಣ ಸೊಗಸಾಗಿ ಡ್ರೆಸ್ ಮಾಡಿಕೊಳ್ಳುವರು ಹೊಸ ಸ್ಟೈಲಿನಲ್ಲಿ ತಲೆಗೆ ಕೋರೆ ರುಮಾಲ ಸುತ್ತುವರು ಪಂಜಾಬಿ ಸ್ಟೈಲಿನಲ್ಲಿ ಹ್ಯಾಟು ಧರಿಸುವುದು ಉಂಟು ಎಲ್ಲರೊಡನೆಯೂ ಮಾತನಾಡುವರು ತುಂಬಾ ವರ್ಚಸ್ವಿ ವ್ಯಕ್ತಿ ಕಳೆಕಳೆಯಾಗಿರುವರು ಕುಷ್ಭಾಷ್ ಮನುಷ್ಯ ನಾಟಕದಲ್ಲಿ ಅವರದೇನು ಪಾತ್ರವಿಲ್ಲ ಅವರನ್ನು ನೋಡುವುದೇ ಒಂದು ಸೊಗಸು ತುಂಬಾ ಒಳ್ಳೆಯವರು ದಯಾಳು ಯಾವುದಾದರೂ ತಂಟೆ ತಕರಾರಿದ್ದರೆ ಸಮಾಧಾನ ಹೇಳುವರು ಪ್ರಭಾವಶಾಲಿ ಅಧಿಕಾರಿ ಜನರು ಬಂದಾಗ ಇವರು ಅವರನ್ನು ಬರಮಾಡಿಕೊಳ್ಳುವರು ಅಂತ ಸ್ನೇಹ ತತ್ಪರನು ಅಸನ್ಮುಖಿಯು ಉಡುಗೆ ತೊಡುಗೆಗಳಿಂದ ದರ್ಶನೀಯನೂ ಮನುಷ್ಯ ಸಭೆಗೊಂದು ಭೂಷಣವಾಗಿರುತ್ತಾನೆ ಕಲೆಯು ಭಾಷಾತೀತ ಆ ಮದರಾಸಿನ ಪ್ರಸಿದ್ಧ ಹಿಂದೂ ಪತ್ರಿಕೆಯ ಎ ರಂಗಸ್ವಾಮ ಇಂಗಾರ್ಯರು ಬೇಸಿಗೆ ಕಳೆಯಲು ಬೆಂಗಳೂರಿಗೆ ಬಂದಿರುತ್ತಿದ್ದರು ಅವರ ಬಿಡಾರ ಚಾಮರಾರ ಅವರ ಸೋದರಳಿ ಎಂದರು ಸಿಆರ್ ಶ್ರೀನಿವಾಸನ್ ಅವರ ಮನೆಯಲ್ಲಿ ರಂಗಸ್ವಾಮಯ್ಯಂಗಾರ್ಯರಿಗೆ ವರದಾಚಾರ್ಯರ ನಾಟಕದ ವಿಷಯದಲ್ಲಿ ತುಂಬಾ ಉತ್ಸಾಹ ಅವರು ನನ್ನ ಮನೆಗೆ ಬಂದು ನನ್ನನ್ನು ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಿದ್ದರು ರಂಗಸ್ವಾಮಯ್ಯಂಗಾರ್ಯರು ವಿದ್ವಾಂಸರು ಸಂಸ್ಕೃತ ಸಂಗೀತದಲ್ಲಿ ಪರಿಶ್ರಮ ಮಾಡಿದ್ದವರು ರಂಗಸ್ವಾಮಯ್ಯಂಗಾರ್ಯರು ತಮಿಳರು ಅವರಿಗೆ ಕನ್ನಡ ತಿಳಿಯದು ಆದರೂ ದ್ವಿಭಾಷೆಯ ಅಪೇಕ್ಷೆಯಿಲ್ಲದೆ ಅವರು ನಾಟಕ ಸಂದರ್ಭಗಳನ್ನು ಒಂದು ಸಹ ಬಿಡದೆ ಅರ್ಥವರಿತು ಅನುಸರಿಸುತ್ತಿದ್ದರು ಈ ಸಂಗತಿಯಲ್ಲಿ ಅಡಗಿರುವ ತತ್ವ ನಮ್ಮ ಇಂದಿನ ಸಂದರ್ಭಕ್ಕೆ ಹೊಂದತಕ್ಕದ್ದಾಗಿದೆ ಕಥಾವಸ್ತು ಪ್ರಹ್ಲಾದ ಮನ್ಮಥ ಕನ್ನಡಿಗರಿರುವಂತೆ ತಮಿಳರಿಗೂ ಚಿತವಾದದ್ದು. ಪದಗಳು ಕನ್ನಡದವಾದಾಗ ತಮಿಳು ಜನರಿಗೆ ಸೋದರ ಪ್ರಾಯವಾಗಿ ಪರಿಚಯವಿರುವಂತವು ಪದಗಳು ಸಂಸ್ಕೃತವಾದಾಗ ಭಾಷೆಯು ಸರ್ವಭಾರತೀಯ ಶ್ರೇಣಿಗೆ ಸಮೀಪವಾಗುತ್ತದೆ ಹಾಗೆ ಕರ್ನಾಟಕೇತರರಿಗೆ ಸುಲಭವಾಗುತ್ತದೆ ಕರ್ನಾಟಕ ಸಂಗೀತವು ತಮಿಳರಿಗೂ ಕನ್ನಡರಿಗೂ ಸಮಾನವಾದದ್ದು ಜಾತಿ ವರ್ಣಾತೀತವಾದ ಜನಪದ ಭಾವನೆ ಇಂಡಿಯಕ್ಕೆ ಅವಶ್ಯವೆನ್ನುವಂತೆ ಭಾಷಾತೀತವಾದ ಸಾಹಿತ್ಯ ಸಂಸ್ಕೃತಿ ನಮಗೆ ಬೇಕಾಗಿದೆ ಎಂದು ಹೇಳಬೇಕು ವರದಾಚಾರ್ಯರ ನಾಟಕಗಳ ಮೂಲಕ ತಮಿಳು ಕನ್ನಡ ಸ್ನೇಹ ಬೆಳೆದು ಬಲಪಟ್ಟಿತು ವರದಾಚಾರ್ಯರ ಕಲಾ ನೈಪುಣಿ ತಿಚ್ಚೆಟ್ಟಿ ಸತ್ರದ ನಾಟಕ ಮಂದಿರದಲ್ಲಿ ವರದಾಚಾರ್ಯರ ನಾಟಕ ನೋಡುತ್ತಿದ್ದಾಗ ಆ ರಾಗಗಳ ಸ್ವಭಾವವನ್ನು ಕುರಿತು ರಂಗಸ್ವಾಮ ಯಂಗಾರ್ಯರು ಹೇಳುತ್ತಿದ್ದುದು ನನಗೆ ಜ್ಞಾಪಕವಿದೆ ಹಾಗೆಯೇ ಅವರ ನಾಟಕ ಪರಿಭಾಷೆಯ ವಿಷ್ಕಂಬ ಶುದ್ಧ ವಿಷ್ಕಂಬ ವಿಶ್ವವಿಷ್ಕಂಬ ಮೊದಲಾದ ಸಂಗೀತಗಳ ವಿವರಣೆ ಕೊಡುತ್ತಿದ್ದುದು ನನಗೆ ನೆನಪಿದೆ ವರದಾಚಾರ್ಯರ ಅಭಿನಯ ಕೌಶಲದ ಕೀರ್ತಿ ಈ ವೇಳೆಗೆ ಮದ್ರಾಸು ಪ್ರಾಂತ್ಯದಲ್ಲಿ ಹರಡಿ ಬೇರೂರಿತ್ತು ಮದ್ರಾಸಿನಲ್ಲಿ ಅವರು ನಡೆಸಿದ್ದ ನಾಟಕ ಪ್ರದರ್ಶನಗಳನ್ನು ತಮಿಳು ಜನತೆ ನೋಡಿಕೊಂಡಾಡಿತ್ತು ಈ ಜನಾ ಜನಾಧರಣೀಯ ರಹಸ್ಯ ವರದಾಚಾರ್ಯರ ಕಲಾ ಅವರು ಯಾವ ಪ್ರಾ ಪಾತ್ರ ಧರಿಸಿದರೂ ಅದರಲ್ಲಿ ಭಾವ ಪರಿಪೂರ್ಣತೆ ಕಾಣುತ್ತಿತ್ತು ನಟನ ಅಂಗೀಕದಲ್ಲಿಯೂ ವಾಚಕದಲ್ಲಿಯೂ ತದ್ವತ್ತೆ ಬರಬೇಕು ಹಿರಣ್ಯ ಕಶಿಪುವೇ ಪ್ರತ್ಯಕ್ಷವಾಗಿ ನಿಂತಿದ್ದಾನೋ ಎನ್ನುಸುವಂತೆ ಸತ್ಯ ಪ್ರತಿಭಾಸವಾಗಬೇಕು ಈ ಪರಿಣಾಮವನ್ನುಂಟುಮಾಡುವ ಶಕ್ತಿ ಅವರಿಗೆ ವರವಾಗಿ ಬಂದಿತ್ತು ಅವರ ವಿಶೇಷ ಶಕ್ತಿಗಳಲ್ಲಿ ಗಣ್ಯವಾಗಬೇಕಾದದ್ದು ಅವರ ಗಮಕ ಪದ್ಯಗಳನ್ನು ಹೇಳುವುದರಲ್ಲಿಯೂ ಹಾಡಿನಲ್ಲಿಯೂ ವರದಾಚಾರ್ಯರು ತೋರಿಸುತ್ತಿದ್ದ ವರ್ಣಾಕ್ಷರ ಪದ ಯೋಜನೆ ಅನುಕರಣೀಯವಾದದ್ದು ಅದರಲ್ಲಿ ಅಕ್ಷರಾಕ್ಷರಕ್ಕೂ ಬೆಲೆಯುಂಟು ಪದ ನುಡಿದರೆ ಅರ್ಥ ಬೀಡುಬಿಟ್ಟರೆ ಅತ್ತ ಹೀಗೆ ಸ್ವಾರಸ್ಯ ತುಂಬಿದ್ದು ಅವರ ಪದ್ಯದಾಗಿ ವರದಾಚಾರ್ಯರಂತೆ ಕಂದಪದ್ಯ ಹೇಳಬಲ್ಲ ಗಮಕಿ ಈಗ ಯಾರಿದ್ದಾರೋ ಕಾಣೆ ಆ ಲುಪ್ತವಾಗಿ ಹೋಯಿತೋ ಹೇಗೋ ವರದಾಚಾರ್ಯರ ಬಾಯಿಂದ ಬಂದಾಗ ಕಂದಪದ್ಯ ಕನ್ನಡದ ಭಾಗ್ಯನಿಧಿಯ ಎಂದೆನಿಸುತ್ತಿತ್ತು ಅಕ್ಷರಾಕ್ಷರವು ಸ್ಪಷ್ಟವಾಗಿ ಅದಕ್ಕೆ ಸಲ್ಲುವ ಒತ್ತುಭಾರದಿಂದ ನುಡಿದು ಬಂದು ಕೇಳುವವರ ಎದೆ ಯುಬ್ಬಿಸುವಂತೆ ಕಣ್ ಕಣ್ ಕರಗಿಸುವಂತೆ ಅವರ ಬಾಯಿಂದ ಬರುತ್ತಿತ್ತು ಕಂದಪದ್ಯ ಕೇಳಬೇಕೆಂದರೆ ವರದಾಚಾರ್ಯರ ಬಾಯಿಂದ ಕೇಳಬೇಕು ಕಂದಪದ್ಯವು ಸಂಸ್ಕೃತದ ಆರ್ಯ ಛಂದಸ್ಸಿಗೆ ಸಂಬಂಧಪಟ್ಟದ್ದು ಅದು ಕನ್ನಡ ಚೆಲುಗು ಭಾಷೆಗಳಲ್ಲಿಯೂ ಪ್ರಚುರವಾಗಿದೆ ಅದಕ್ಕೆ ಸಮಾನವಾದದ್ದು ತಮಿಳು ಮೊದಲಾದ ಭಾಷೆಗಳ ಯಾವುದರಲ್ಲಾದರೂ ಇದೆಯೋ ಇಲ್ಲವೋ ನನಗೆ ಗೊತ್ತಿಲ್ಲ ಆದರೆ ವರದಾಚಾರ್ಯರಂತಹ ಗಮಕಿಗಳ ಬಾಯಿಂದ ಅದು ಬಹು ಸುಂದರವಾದ ರಚನೆ ಎಂದು ಮನದಟ್ಟಾಗುವಂತೆ ಬರುತ್ತಿತ್ತು ಇಂಥ ಕಂದ ಸರಳವಾಗಿ ಲಲಿತವಾಗಿ ರಚಿಸಿಕೊಟ್ಟವರು ಎಸ್ ಜಿ ನರಸಿಂಹಾಚಾರ್ಯರು ಎಸ್ ಜಿ ನರಸಿಂಹಾಚಾರ್ಯರ ಸಹಕಾರ ವರದಾಚಾರ್ಯರಿಗೆ ಸಾಹಿತ್ಯ ರಚಿಸಿಕೊಟ್ಟಿದ್ದವರು ಇತರರ ಸಾಹಿತ್ಯವನ್ನು ಪರಿಷ್ಕಾರ ಪಡಿಸಿಕೊಟ್ಟವರು ಮಹಾ ವಿದ್ವತ್ವಿಗಳಾದ ಎಸ್ ಜಿ ನರಸಿಂಹಾಚಾರ್ಯರೆಂದು ಕೇಳಿದ್ದೇನೆ ಅಂತಹ ವಿದ್ವತ್ ಸಾಹಿತ್ಯ ಸಹಾಯಕ್ಕಾಗಿ ವಲಸಿಕೊಂಡದ್ದು ವರದಾಚಾರ್ಯರ ಗುಣ ವಿವೇಕ ಶಕ್ತಿಯನ್ನು ತೋರಿಸುತ್ತದೆ ಮನ್ಮದ ವಿಜೇದ ಮತ್ತು ಚರಿತ್ರೆಯ ಹಾಡುಗಳು ಭಾಷಾ ಶುದ್ಧಿಯಿಂದಲೂ ಪ್ರಶಸ್ ಪ್ರಶಸ್ತವಾಗಿದ್ದವು ಬಲು ಚಲಂ ಚಲಂ ಬಲಂ ನೆಲಂಇ ಅಲಂಗದೆ ಇದು ಹಿರಣ್ಯಾಕ್ಷ ಹಿರಣ್ಯ ಕಶಿಭುಗಳ ಘನ ಮನಕನಂತ ಮುದನೀವುದೋ ಇದೆಲ್ಲ ಎಚ್ ಜಿ ನರಸಿಂಹಾಚಾರ್ಯರ ಕೈವಾಡ ಮನುಷ್ಯನ ಹೃದಯ ಭಾವಗಳ ಪರಿಪೂರ್ಣವಾದ ಅಭಿವ್ಯಕ್ತಿಗೆ ಮೂರು ಲಲಿತ ಕಲೆಗಳ ಸಮ್ಮೇಳನ ಅವಶ್ಯವಾಗಿದೆ ಕಾವ್ಯ ಸಂಗೀತ ಅಭಿನಯ ಸಂಗೀತವಿಲ್ಲದಿದ್ದರೆ ಸಾಮಾಜಿಕರ ಹೃದಯಕ್ಕೆ ತೀವ್ರತೆ ಬರಲಾರದು ಹೃದಯದ ಚಟುವಟಿಕೆ ತಕ್ಕ ವಾತಾವರಣವನ್ನು ಕಲ್ಪಿಸುವ ಶಕ್ತಿ ಸಂಗೀತಕ್ಕೆ ಸೇರಿದ್ದು ಅದು ತನ್ನ ಕೆಲಸವನ್ನು ಉಪಕ್ರಮಿಸಿದ ಅಭಿನಯವು ಅಂಗಾಂಗ ಚಲನೆಗಳಿಂದ ಕಥಾಭಾವಕ್ಕೆ ರೂಪ ಕೊಡುತ್ತದೆ ಮೊದಲು ನಿರಾಕಾರವಾಗಿದ್ದ ಹೃದಯ ಭಾವವು ಅಭಿನಯ ಪ್ರಭಾವದಿಂದ ಸಾಕಾರವಾಗಿ ಪ್ರತ್ಯಕ್ಷವಾಗುತ್ತದೆ ಆಗ ಕಾವ್ಯಭಾವವು ತನ್ನ ಪರಿಪೂರ್ಣ ಸ್ವರೂಪಕ್ಕೆ ಬರುತ್ತದೆ ಹೀಗಾಗಿರುವುದರಿಂದ ಗಾನ ಅಭಿನಯಗಳಲ್ಲಿ ನಿಸ್ಸೀಮರಾಗಿದ್ದ ವರದಾಚಾರ್ಯರ ಜೊತೆಗೆ ಕಾವ್ಯ ವರ್ಮಗ್ನರಾದ ಎಸ್ ಜಿ ನರಸಿಂಹಾಚಾರ್ಯರು ಸೇರಿದ್ದು ರಸಿಕ ಪ್ರಪಂಚದ ಸುಯೋಗ ವರದಾಚಾರ್ಯರು ನರಸಿಂಹಾಚಾರ್ಯರು ಕೆಲವು ಕಾಲ ಚಿತ್ರದುರ್ಗದಲ್ಲಿದ್ದರಂತೆ ಆಗ ಅವರಿಬ್ಬರಿಗೂ ಸ್ನೇಹವಾಯಿತು ಸಮಾನೋದ್ದೇಶವೂ ಅವರ ಆಪ್ತತೆಯನ್ನು ಹೆಚ್ಚಿಸಿತು ವರದಾಚಾರ್ಯರು ಬೇರೆ ಲೇಖಕರನ್ನು ಸಹಾಯಕ್ಕಿರಿಸಿಕೊಂಡಿದ್ದರು ಅವರಿಗೆ ಪದ್ಯಹಾಡುಗಳನ್ನು ರಚಿಸಿಕೊಡುತ್ತಿದ್ದ ಇತರರಲ್ಲಿ ಶ್ರೀನಿವಾಸ ಅಯ್ಯಂಗಾರ್ ಎಂಬುವರೊಬ್ಬರೆಂದು ಕೇಳಿದ್ದೇನೆ ಹಾಗಾದರೆ ಒಟ್ಟಿಗೆ ನಾಟಕವನ್ನು ನೋಡಿ ಸವಾರಿ ಸಿದ್ಧಪಡಿಸುತ್ತಿದ್ದವರು ಎಚ್ಡಿ ನರಸಿಂಹಾಚಾರ್ಯರು ವರದಾಚಾರ್ಯರ ಧಾರ್ಮಿಕ ಮನೋವೃತ್ತಿ ವರದಾಚಾರ್ಯರು ಉದಾರಿಗಳು ಅವರ ಬಳಿ ಬೇರಳು ಹೋಗಿ ಬರಿಗೆಯಿಂದ ಹಿಂದಿರುಗಿದವರಿಲ್ಲ ನೂರಾರು ಮಂದಿ ದೀನದರಿದ್ರರಿಗೆ ಅವರು ಅನ್ನವಸ್ತ್ರಗಳನ್ನು ಉದ್ಯೋಗಗಳನ್ನು ಕಲ್ಪಿಸಿಕೊಟ್ಟಿದ್ದರು ಸಹೋದ್ಯೋಗಿಗಳನ್ನು ತಮ್ಮ ಕುಟುಂಬದವರೆಂಬಂತೆ ಪ್ರೀತಿ ವಿಶ್ವಾಸಗಳಿಂದ ಕಾಣುತ್ತಿದ್ದವರು ಮದುವೆ ಮುಂಜಿಗಳಗಾಗಿ ಯಾಚನೆ ಮಾಡಬಂದವರಿಗೆ ಅವರವರ ಅದೃಷ್ಟವಿದ್ದಂತೆ ಲಾಭ ವರದಾಚಾರ್ಯರು ತಮ್ಮ ಕೈಯಲ್ಲಿ ಏನಿದ್ದರೆ ಅದನ್ನು ಕೊಟ್ಟು ಕೃಷ್ಣಾರ್ಪಣಾ ಎಂದು ಕೈಮುಗಿಯುತ್ತಿದ್ದರು ವರದಾಚಾರ್ಯರು ಎಂತ ಸತ್ಯವಂತರೆಂಬುದನ್ನು ಕುರಿತು ನನ್ನ ಒಬ್ಬ ಲಾಯರ್ ಮಿತ್ರರಿಂದ ಕೇಳಿರುವ ಸಂಗತಿಯೊಂದು ನಿದರ್ಶನವಾಗಿ ಹೇಳಬಹಿಸುತ್ತೇನೆ ಇದನ್ನು ನನಗೆ ಹೇಳಿದ ಮಿತ್ರರು ಪರಮ ಪ್ರಾಮಾಣಿಕರು ಮತ್ತು ಲಾಯರ್ ಕಸುಬಿನಲ್ಲಿ ಅಗ್ರ ಶ್ರೇಣಿಗೆ ಸೇರಿದವರು ವರದಾಚಾರ್ಯಾಚಾರ್ಯರು ಒಬ್ಬ ಸಾಹುಕಾರನ ಬಳಿ ತೆಗೆದುಕೊಂಡಿದ್ದರು ಆ ಮೊಬಲಗೂ ಬಡ್ಡಿ ಸೇರಿ ಸುಮಾರು ಮೂವತ್ತು ಆ ಸಹುಕಾರನು ತಾನು ಇನ್ನೂ ತಡೆಯಲಾಗದೆಂದು ಮೊಕದ್ದಮೆ ಹೂಡಿದ್ದ ಕೋರ್ಡಿನ ಹುಕುಂ ಆಗಿ ಜಪ್ತಿ ಕ್ರಮ ನಡೆಯುವುದು ಖಂಡಿತವೆಂದು ಎಲ್ಲರಿಗೂ ತೋರಿತು ಆಗ ವರದಾಚಾರ್ಯರ ಸ್ನೇಹಿತನು ಬಾತ ಮೇಲೆ ಪ್ರಸ್ತಾವಿಸಿದ ಲಾಯರ್ ಬಳಿ ಬಂದು ಉಪಾಯವೇನಾದರೂ ಉಂಟೆ ಎಂದು ಕೇಳಿದ ಲಾಯರು ಕಾಗದದ ಕಟ್ಟನ್ನೆಲ್ಲ ಪರೀಕ್ಷೆ ಮಾಡಿ ನೋಡಿ ಹೀಗೆ ಹೇಳಿದರು ಮೊಕದ್ದಮೆಯೇನೋ ಬಲವಾಗಿದೆ ಆದರೆ ಒಂದಾನೊಂದು ದಸ್ತೈವಜು ಇದರಲ್ಲಿ ಕಾಣುವುದಿಲ್ಲ ಆ ದಸ್ತೈವಜಿಗೆ ಸಂಬಂಧಪಟ್ಟ ಸಂಗತಿಯನ್ನು ರುಜುವಾತುಪಡಿಸಲು ಆ ಕಕ್ಷಿಗೆ ಯಾವ ಆಧಾರವೂ ಇಲ್ಲ ಆ ಸಂಗತಿಯ ವಿಚಾರವನ್ನು ಕುರಿತು ಜಡ್ಜಿಯೋ ಎದುರು ಪಕ್ಷದ ಲಾಯರೋ ಪ್ರಶ್ನೆ ಮಾಡಿದರೆ ಆಗ ವರದಾಚಾರ್ಯರು ಅದು ತಮಗೆ ಜ್ಞಾಪಕವಿಲ್ಲವೆಂದು ಹೇಳಿದರೆ ಕೇಸು ನಿಲ್ಲಲಾರದು ನಿಮ್ಮ ಸ್ನೇಹಿತರು ಹಾಗೆ ಹೇಳಿಯಾರೋ ಈ ಸಲಹೆಯನ್ನು ವರದಾಚಾರ್ಯರು ಕೇಳಿದೊಡನೆಯೇ ಹಾ ಎಂದು ಅವರಿಗೆ ಸಹಜವಾಗಿದ್ದ ಅಟ್ಟಹಾಸದ ನಗುವನ್ನು ನಕ್ಕು ಹೇಳಿದರು ಮೂವತ್ತು ಸಾವಿರ ರೂಪಾಯಿಗೋಸ್ಕರ ಈ ನಾಲಿಗೆ ಒಂದು ಸುಳ್ಳು ಹೇಳಬೇಕೆ ಭಗವಂತ ಈ ಕೈಗೆ ಅಂತ ಮೂವತ್ತು ರೂಪಾಯಿಗಳನ್ನು ಎಷ್ಟು ಸಲ ಅನುಗ್ರಹಿಸಿದ್ದಾನೆ ಇನ್ನೂ ಅನುಗ್ರಹ ಮಾಡಲಾರನೆ ಇರಲಿ ಸಾಹುಕಾರ ಏನು ಮಾಡುತ್ತಾನೆ ನನ್ನ ಹಳೆಯ ಪರದೆಗಳನ್ನು ಹಳೆಯ ಬಂತೆಗಳನ್ನು ಕಿತ್ತುಕೊಂಡು ಹೋದಾನು ಹೋಗಲಿ ಬೇರೆ ಕಡೆ ಹಣ ತೆಗೆದು ಹೊಸ ಪರದೆ ಬರೆಸಿ ಹೊಸ ಡ್ರೆಸ್ ಹಾಕಿ ನಾಟಕವಾಡೋಣ ಆಗ ಈ ಸಾಲ ಆ ಸಾಲ ಎರಡನ್ನು ತೀರಿಸೋಣ ಸುಳ್ಳು ಹೇಳಿ ಋಣದಿಂದ ತಪ್ಪಿಸಿಕೊಳ್ಳುವುದು ನನ್ನಿಂದ ಆಗುವ ಕೆಲಸವಲ್ಲ ಇದು ಆಚಾರ್ಯರಲ್ಲಿದ್ದ ಸತ್ವ ಅದೇ ಆತನ ಜೀವನದ ಮೇಲ್ಮೆಯ ಅಂತರಾಂಗ ಎಲ್ಲ ವಿಷಯಗಳಲ್ಲಿಯೂ ಆತ ರುಜುವಾಗಿ ನಡೆದವರು ಅವರ ನಾಟಕ ಕಳೆ ಆ ರುಜುತೆಯಿಂದ ಸ್ವಭಾವದ ಯಥಾರ್ಥವನ್ನು ಹಿಡಿದಿದ್ದರಿಂದ